ಕರ್ಮಗಳನ್ನು ಭಗವಂತನಿಗೆ ಸಮರ್ಪಣೆ ಮಾಡದೇ ಇದ್ದರೆ ಅಂತಹ ಪುಣ್ಯದ ರಾಶಿ ಅಸುರರ ಪಾಲಾಗತ್ತೆ ಅಂತ ಮತ್ತೆ ತಿಳಿಸಿಕೊಟ್ಟು ಹೇಳ್ತಾರೆ ಜ್ಞಾನ ಕರ್ಮೇಂದ್ರಿಯಗಳಿಂದ ಏನೇನು ಮಾಡುವ ಕರ್ಮಗಳ ಲಕ್ಷ್ಮೀ ನಿವಾಸನಿಗೆ ಅರ್ಪಿಸುತ್ತಲಿರು ಪ್ರಾಣಪತಿ ಕೈಕೊಂಡು ನಾನಾಯೋನಿ ಐದಿಸನೊಮ್ಮೆ ಕೊಡದಿರೆ ದಾನವರು ಸೆಳೆದ ಇವರೆಲ್ಲ ಪುಣ್ಯರಾಶಿಗಳ ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಮತ್ತು ಮನಸ್ಸು ಹೀಗೆ ಏಕಾದಶ ಪಂಚ ಕರ್ಮೇಂದ್ರಿಯ ಪಂಚಜ್ಞಾನೇಂದ್ರಿಯ ಮನಸ್ಸು ಏನೇನು ಕರ್ಮವನ್ನು ಪ್ರತಿನಿತ್ಯ ಪ್ರತಿ ಕ್ಷಣದಲ್ಲಿ ಮಾಡ್ತೀವೋ ಅದೆಲ್ಲವನ್ನು ಲಕ್ಷ್ಮೀ ಪರಮಾತ್ಮನಿಗೆ ಅರ್ಪಣೆ ಮಾಡು ಎಲ್ಲ ಕರ್ಮಗಳನ್ನು ಮಾಡಿ ಮಾಡಿಸುವ ಸ್ವತಂತ್ರತ್ವೇನ ಭಗವಂತನೇ ಹೊರತು ನಾವು ಕರ್ಮ ಮಾಡಲಿಕ್ಕೆ ಸ್ವತಂತ್ರಕರ್ತ್ರ ಅಲ್ಲ ಈ ಅನುಸಂಧಾನ ಯಾವಾಗಲೂ ದೃಢವಾಗಿ ಇರಬೇಕು ಆದ್ದರಿಂದ ಕರ್ಮ ಸಮರ್ಪಣೆಯನ್ನು ಭಗವಂತನಲ್ಲೇ ಮಾಡಬೇಕು ಇಲ್ಲಿ ಆ ಸಮರ್ಪಣೆ ವಿಚಾರವನ್ನು ನಾವು ಸ್ವತಂತ್ರ ಕರ್ತೃ ಅಲ್ಲ ಅನ್ನೋ ಅನುಸಂಧಾನದಿಂದ ಕರ್ಮಸಮರ್ಪಣೆ ಭಗವಂತನಲ್ಲಿ ಮಾಡಬೇಕು ಅಂತ ಅನೇಕ ಪದ್ಯಗಳಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಇಲ್ಲಿ ಶ್ರೀನಿವಾಸನಿಗೆ ಅರ್ಪಿಸುತ್ತಲಿರು ಕಾಲ ಕಾಲದಲ್ಲಿ ಅಂಥೇಳಿ ಇನ್ನೂ ಸ್ವಲ್ಪ ಹೆಚ್ಚಿನ ವಿಶೇಷಾಂಶವನ್ನೆಲ್ಲಿ ತಿಳಿಸ್ತಾರೆ ಹಿಂದೆ ಕಾರುಣಿಕ ಹರಿ ತನ್ನಳಿಪ ಅಪಾರ ಸ್ವಾತಂತ್ರ್ಯ ಗುಣದಿ ಅಲ್ಲಿ ಲಕ್ಷ್ಮೀ ಆ ನಾನೂರು ಸ್ವಾತಂತ್ರ್ಯ ಭಾಗಗಳಲ್ಲಿ ಅರವತ್ತೇಳು ಕಾಲು ಭಾಗವನ್ನು ಕೊಟ್ಟು ತಾನು ನೂರ ಮುಕ್ಕಾಲು ಭಾಗಗಳನ್ನ ಇಟ್ಕೊಂಡ ಅಂದರೆ ಅತಿ ಹೆಚ್ಚು ಸ್ವಾತಂತ್ರ್ಯ ಇರೋದು ಯಾರಿಗೆ ಭಗವಂತನಿಗೆ ಆದ್ದರಿಂದ ಅವನಿಗೆ ಕರ್ಮ ಸಮರ್ಪಣೆಯನ್ನು ಮಾಡಬೇಕು ಈಗ ಅರವತ್ತೇಳು ಕಾಲು ಸ್ವಾತಂತ್ರ್ಯ ಉಳ್ ಭಾಗ ಉಳ್ಳುವಂತಹ ಲಕ್ಷ್ಮೀ ದೇವಿಗೆ ಕರ್ಮ ಸಮರ್ಪಣೆ ಮಾಡಿ ಅವಳ ಮೂಲಕ ಲಕ್ಷ್ಮೀ ನಿವಾಸನಾಗಿರ್ತಕ್ಕಂಥ ಭಗವಂತನಿಗೆ ಸಮರ್ಪಣೆ ಮಾಡೋದ್ರಿಂದ ಭಗವಂತನಿಗೆ ಹೆಚ್ಚಿನ ಪ್ರೀತಿ ಆದ್ದರಿಂದ ಆ ರೀತಿಯಾಗಿ ಸಮರ್ಪಣೆ ಮಾಡುವಂತಾರೆ ಅದೇ ಅಷ್ಟೇ ಅಲ್ಲ ಕಾಲಕಾಲದಲ್ಲಿ ಅಂಥ ಒಂದು ಶಬ್ದವನ್ನು ಪ್ರಯೋಗ ಮಾಡಿ ಯಾವ್ಯಾವ ಕರ್ಮವನ್ನು ಯಾವ್ಯಾವ ಮಾಡ್ತೀರೋ ಅಲ್ಲಲ್ಲಿ ಅದನ್ನು ಸಮರ್ಪಣೆ ಮಾಡಿರಿ ಅಕಸ್ಮಾತ್ ಒಂದೊಮ್ಮೆ ಮಾರುತ್ತಾರೆ ಅದು ದುಷ್ಟ ದೈತ್ಯರ ಪಾಲಾಗತ್ತೆ ನಮ್ಮ ಶರೀರದಲ್ಲೇ ಇದ್ದು ಅನರ್ಪಿತವಾದ ಕರ್ಮವನ್ನು ಅಪಹಾರ ಮಾಡ್ತಾರೆ ಅದರಿಂದ ಕಾಲ ಕಾಲದಲ್ಲಿ ಕರ್ಮವನ್ನು ಸಮರ್ಪಣೆ ಮಾಡಬೇಕು ಅಂತ ತಿಳಿಸ್ತಾರೆ ಇವತ್ತಿಂದೆಲ್ಲ ಸೇರಿಸಿ ದಿನಕ್ಕೆ ಒಂದು ದಿನ ಅವತ್ತು ಮಾಡಿರ್ತಕ್ಕಂಥ ಆ ದಿನ ಮಾಡಿರೋ ಎಲ್ಲ ಕರ್ಮಗಳನ್ನು ಸಮರ್ಪಿಸೋದು ಸರ್ವಸಮರ್ಪಣಾ ಗದ್ಯದಲ್ಲಿ ರಾಯರು ತಿಳಿಸ್ತಾರೆ ಹಾಗೆ ಮಾಡಿದರೆ ಹೇಗೆ ಅಂದರೆ ಅದೂ ಒಂದು ಸರಿಯಾದ ಮಾರ್ಗ ಸರಿ ಆದರೆ ಅಷ್ಟೇ ಸಾಲದು ಈ ಶ್ವಾಸ ಜಪ ಸಮರ್ಪಣೆಯನ್ನು ದಿನಕ್ಕೆ ಒಮ್ಮೆ ಮಾತ್ರ ಮಾಡ್ತೀವಿ ಅದು ಸರಿ ಯಾಕೆ ಅಂದರೆ ಪ್ರತಿ ಶ್ವಾಸಕ್ಕೂ ಆ ಕರ್ಮದ ಸಮರ್ಪಣೆಯನ್ನ ಮಾಡೋದು ಅಸಾಧ್ಯ ನಾವು ಶ್ವಾಸ ಜಪ ಮಾಡ್ತಿದ್ದೀವಿ ಅನ್ನೋ ಕಲ್ಪನೆನೇ ನಮಗೆ ಇರೋದಿಲ್ಲ ಅದನ್ನು ನಾವು ಶಾಸ್ತ್ರದ ಮೂಲಕವೇ ತಿಳ್ಕೊಬೇಕಾಗತ್ತೆ ಕರ್ಮಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಆಯಾ ಕರ್ಮವನ್ನು ಪ್ರಪ್ರತ್ಯೇಕವಾಗಿ ಸಂಕಲ್ಪ ಮಾಡಿ ಉದಾಹರಣೆಗೆ ಬೆಳಗ್ಗೆ ಸ್ನಾನವನ್ನು ಮಾಡ್ತೀವಿ ಅಲ್ಲಿ ಶ್ರೀವರನಿಗಭಿಷೇಕವೆಂದರಿ ದೀಪ ಸುಂದರೊಳಗೆ ಪಲ್ಲವರು ಆವಲ ಜಲದಲ್ಲಿ ಮಿಂದರಿಯು ಸರಿ ಗಂಗಾದಿ ತೀರ್ಥಗಳು ಇತ್ಯಾದಿ ಎಲ್ಲ ಅವತ್ತಿನ ತಿಥಿ ನಕ್ಷತ್ರ ಗೋತ್ರ ಯೋಗ ಕರಣ ಇದೆಲ್ಲವನ್ನು ಸ್ಮರಣೆ ಮಾಡಿ ಸಂಕಲ್ಪ ಮಾಡಿ ಕೃಷ್ಣಾರ್ಪಣ ಅಂತ ಸಮರ್ಪಣೆಯನ್ನು ಕೂಡ ಮಾಡುವಂಥದ್ದು ಅದೇ ರೀತಿಯಾಗಿ ದೇವರ ಪೂಜೆ ಮಾಡ್ತೀವಿ ಅದು ಒಂದು ಯಜ್ಞ ಸಮರ್ಪಣೆ ಮಾಡೋದು ದೀಪ ಹಚ್ತೀವಿ ದೀಪ ಸಂಯೋಜನಾ ಜ್ಞಾನ ಪುತ್ರ ಲಾಭಂ ಭವೇ ಧ್ರುವಂ ಅಂತ ಆ ದೀಪವನ್ನು ಭಗವಂತನಿಗೆ ಸಮರ್ಪಣೆ ಮಾಡೋದು ಪುಷ್ಪವನ್ನು ಸಂಗ್ರಹ ಮಾಡ್ತೀವಿ ಪುಷ್ಪಹಾಸ ಭಗವಂತ ಮಂದಹಾಸ ಭಗವಂತನ ಪ್ರಸನ್ನತೆಯನ್ನು ಅರಳಿದ ಹೂಗಳಲ್ಲಿ ದರ್ಶನ ಮಾಡಬೇಕು ಅದರಿಂದ ಶುದ್ಧ ರೀತಿಯಲ್ಲಿ ಪುಷ್ಪವನ್ನು ಸಂಗ್ರಹ ಮಾಡಬೇಕು ಈ ರೀತಿಯಾಗಿ ತಿಳಿದು ಅದು ಒಂದು ಸೇವಾ ಅಂತ ಈ ರೀತಿಯಾಗಿ ಅರ್ಪಣೆ ಮಾಡೋದು ಇನ್ನು ಅಡುಗೆ ಮಾಡ್ತೀವಿ ಅದು ಒಂದು ಯಜ್ಞ ಅಂತ ಅರ್ಪಣೆ ಮಾಡೋದು ಭೋಜನ ಮಾಡ್ತೀವಿ ಉಣುತ್ತಾ ಕೊಡುತ್ತಾ ಸುಖಿಸುತ್ತೀರು ಅಂತ ಇದನ್ನು ವೈಶ್ವಾನರ ಯಜ್ಞ ಅಂತ ಚಿಂತನೆ ಮಾಡಿ ಆ ಭೋಜನ ಪ್ರಕ್ರಿಯೆಯೇ ಒಂದು ಶ್ರೇಷ್ಠವಾದ ಯಜ್ಞ ಅಂತ ಹೀಗೆ ಪ್ರಪ್ರತ್ಯೇಕವಾಗಿ ಮಾಡುವ ಎಲ್ಲ ಕರ್ಮಕಾಲದಲ್ಲೂ ಸಂಕಲ್ಪ ಸಮರ್ಪಣೆ ಇದೆಲ್ಲವನ್ನು ಕೂಡ ಮಾಡಲೇಬೇಕು ಅನ್ನೋದನ್ನು ಕಾಲ ಕಾಲದಲ್ಲಿ ಅನ್ನೋ ವಿಶೇಷಣವನ್ನು ಕೊಟ್ಟು ಇಲ್ಲಿ ತಿಳಿಸ್ತಾರೆ ಹೀಗೆ ಮಾಡಿದರೆ ಫಲ ಏನು ಅಂದರೆ ಪ್ರಾಣಪತಿ ಕೈಕೊಂಡು ನಾನಾ ಯೋನಿ ಐ ದಿಸನೊಮ್ಮೆ ಅತ್ಯಂತ ಪ್ರಿಯನಾಗಿರ್ತಕ್ಕಂಥ ಪರಮಾತ್ಮನ ಪ್ರೀತಿಯ ಹೆಮ್ಮಗ ಪ್ರಾಣದೇವರ ಮೂಲಕ ಅವನ ಅಂತರ್ಗತನಾಗಿರ್ತಕ್ಕಂಥ ಪರಮಾತ್ಮನಿಗೆ ಕರ್ಮವನ್ನು ಸಮರ್ಪಣೆ ಮಾಡಿದರೆ ಭಗವಂತ ಅದನ್ನು ಸ್ವೀಕಾರ ಮಾಡ್ತಾರೆ ಹಿಂದಿನ ಪದ್ಯಗಳಲ್ಲಿ ಹೇಳಿದಂತೆ ವಾಯುದೇವರ ಕರ್ಮವನ್ನು ಶುದ್ಧೀಕರಣ ಮಾಡಿ ಅಲ್ಲಿ ನಾನಾ ರೀತಿಯಾಗಿರ್ತಕ್ಕಂಥ ಲೋಪದೋಷಗಳು ಘಟಿಸಿರುತ್ತೆ ಕರ್ಮಕಾಲದಲ್ಲಿ ಒಂದು ಸ್ವತಂತ್ರ ಕರ್ತೃತ್ವ ಅಭಿಮಾನ ಅದು ಒಂದು ಪ್ರಬಲವಾಗಿರ್ತಕ್ಕಂಥ ದೋಷ ಆಮೇಲೆ ಈ ಕರ್ಮವನ್ನು ನಾನೇ ಮಾಡಿದ್ದು ಇದರ ಫಲಾಭೋಕ್ತರು ನಾನೇ ಅಂತ ಫಲಾಪೇಕ್ಷೆಯಿಂದ ಕರ್ಮ ಮಾಡೋದು ಇದು ದೋಷ ಇನ್ನ ಕರ್ಮದ ಆಚರಣೆ ಆಯಾ ದೇವತೆಗಳನ್ನು ಏನು ಸ್ಮರಣೆ ಮಾಡಬೇಕು ಅದನ್ನು ಯಾವ ರೀತಿಯಾಗಿ ಸ್ಮರಣೆ ಮಾಡಬೇಕು ಅದೇ ರೀತಿಯಾಗಿ ಅವತ್ತಿನ ತಿಥಿ ಪಂಚಾಂಗಗಳು ತಿಥಿ ನಕ್ಷತ್ರ ಯೋಗ ಕರಣ ಇದೆಲ್ಲವನ್ನು ತಿಳಿದು ಮಾಡಬೇಕು ಅಲ್ಲೆಲ್ಲರೂ ಅದರಲ್ಲೂ ತಿಳಿಯೋದ್ರಲ್ಲಿ ವ್ಯತ್ಯಾಸ ಆಗಿದ್ದರೆ ಅಂಥ ಎಲ್ಲ ಲೋಪದೋಷಗಳನ್ನು ತಿದ್ದಿ ಶುದ್ಧ ಮಾಡಿ ಅದನ್ನು ಭಗವಂತನಿಗೆ ಸಮರ್ಪಣೆ ಮಾಡೋರು ವಾಯುದೇವರು ಅದರಿಂದ ಆ ವಾಯುದೇವರ ಮೂಲಕ ಕರ್ಮವನ್ನು ಸಮರ್ಪಣೆ ಮಾಡಬೇಕು ಹೀಗೆ ಮಾಡಿದರೆ ಪ್ರಾಣಪತಿ ಕೈಕೊಂಡು ಪ್ರಾಣಸ್ಯ ಪ್ರಾಣಃ ಅಂತ ಮುಖ್ಯ ಪ್ರಾಣದೇವರ ಅವರಿಗೂ ಪ್ರಾಣನಾಗಿರ್ತಕ್ಕಂಥವನು ಪರಮ ಮುಖ್ಯ ಪ್ರಾಣ ಅಂದರೆ ಪರಮಾತ್ಮ ಅಂತಹ ಪರಮಾತ್ಮ ನಮಗೆ ನಾನಾ ಯೋನಿ ಐದಿಸೋನೊಮ್ಮೆ ನಮಗೆ ಎಂಬತ್ನಾಲ್ಕು ಲಕ್ಷ ಯೋನಿಗಳಲ್ಲಿ ಸಾಧನೆಗೆ ಯೋಗ್ಯ ಅಲ್ಲದೇ ಇರತಕ್ಕಂಥ ಯೋನಿಗಳು ಬರೋದಿದ್ದರೂ ಕೂಡ ಇಷ್ಟೆಲ್ಲ ಚಿಂತನೆ ಮಾಡೋದರಿಂದ ಜ್ಞಾನ ಅನುಸಂಧಾನ ಸಹಿತ ನಾವು ಸಾಧನೆಯನ್ನು ಮಾಡಲಿಕ್ಕೆ ಬೇಕಾಗಿರತಕ್ಕಂಥ ಉತ್ತಮ ಯೋನಿಯನ್ನು ಕೊಡ್ತಾನೆ ಜ್ಞಾನ ಕರ್ಮೇಂದ್ರಿಯಗಳಿಗೆ ಎಲ್ಲದಕ್ಕೂ ಪ್ರಾಣ ಅಂತ ಹೆಸರು ಅನಚೇಷ್ಠ ಆಯಾಮ್ ಅಂತ ಧಾತು ಆ ಎಲ್ಲ ಪ್ರಾಣಗಳಿಗೆ ಪತಿ ಅಂದರೆ ಮುಖ್ಯ ಪ್ರಾಣ ಅವನಿಗೂ ನಿಯಾಮಕರಾಗಿರ್ತಕ್ಕಂಥವ್ರು ಪರಮ ಮುಖ್ಯ ಪ್ರಾಣ ಅಂದರೆ ಪರಮಾತ್ಮ ಅಂತ ಹೀಗೆ ಪ್ರಾಣಪತಿ ಪ್ರಾಣ ನಾಮಕರಾಗಿರ್ತಕ್ಕಂಥ ರುದ್ರಾದಿಗಳಿಗೆ ಇಂದ್ರಯಾಭಿಮಾನಿ ದೇವತೆಗಳಿಗೆ ಅವರಿಗೂ ಇಪ್ಪತ್ತು ಹದಿನೈದು ಹತ್ತು ಹೀಗೆಲ್ಲ ಸ್ವಾತಂತ್ರ್ಯದ ಅಂಶಗಳನ್ನು ಕಳೆಗಳನ್ನು ಭಗವಂತ ಇಟ್ಟಿ ಅಂದ್ರೆ ಅವರನ್ನು ಸ್ತೋತ್ರ ಮಾಡಿ ಅಂದರೆ ಪರಿವಾರ ದೇವತೆಗಳನ್ನು ಸ್ತೋತ್ರ ಮಾಡಿ ಅವರ ಅಂತರ್ಯಾಮಿಯಾಗಿರೋ ಪರಮಾತ್ಮನನ್ನು ಸ್ತೋತ್ರ ಮಾಡಿರಿ ಶುಭಾಂಧಿ ಏಕಾಮಾನ್ ಗುರುದೇವ ಪ್ರಸಾದ ಜಾನ್ ಇತರಾನ್ ಆತ್ಮ ವಿದ್ಯಾ ಫಲಿತ ಎಲ್ಲ ಗುರುಗಳನ್ನು ದೇವತೆಗಳನ್ನು ಸ್ಮರಣೆ ಮಾಡಿಯೇ ಕರ್ಮ ಸಮರ್ಪಣೆ ಮಾಡಿದರೆ ಹೆಚ್ಚಿಗೆ ಫಲ ಸಿಗತ್ತೆ ಇಲ್ಲದೇ ಇದ್ದರೆ ಇಲ್ಲ ಅಂತ ಶ್ರೀಮದ್ ಆಚಾರ್ಯರು ತಿಳಿಸ್ತಾರೆ ಆದ್ದರಿಂದ ಈ ರೀತಿಯಾಗಿ ಹರಿವಾಯು ಗುರುಗಳ ಅನುಗ್ರಹದಿಂದ ಇಂಥ ಉತ್ಕೃಷ್ಟವಾಗಿರ್ತಕ್ಕಂಥ ಕರ್ಮ ಅನ್ನೋದು ನನ್ನಿಂದ ನಿಮಿತ್ತ ಮಾಡಿ ನಡೆಸಲ್ಪಟ್ಟಿದೆ ಅದನ್ನು ಭಗವಂತ ನಂದೇರಿದೋ ಸ್ವಾಮಿ ನಿಂದೇ ಅದೇ ಅಂತ ಪರಮಾತ್ಮನಿಗೆ ಸಮರ್ಪಣೆಯನ್ನು ಮಾಡಬೇಕು ಅವನೇ ಮಾಡಿಸಿದ್ದೋ ಅವನಿಗೆ ಸಮರ್ಪಣೆ ಮಾಡಿದರೆ ಅವನು ಸ್ವೀಕಾರ ಮಾಡ್ತಾನೋ ಇಲ್ಲೋ ಮಾಡ್ತಾನೆ ಅನ್ನೋದಕ್ಕೆ ದುಷ್ಟಾಂತ ಕೊಡಿರಿ ಅಂತ ಏನಾರು ಹೇಳಿದರೆ ಅನಲ ಪಕ್ವೊಬ ಗೈಸಿದ ಅನ್ನಬ ಅನಲನಡು ಹೋಮಿಸುವ ತರನಂತೆ ಅನಿಮಿಶೇಷನು ಮಾಡಿ ಮಾಡಿಸಿದ ಕೆಳಕರ್ಮಗಳ ಅದೆಲ್ಲವನ್ನು ಕೂಡ ಭಗವಂತನಿಗೆ ಅರ್ಪಣೆ ಮಾಡಬೇಕು ಅಂತ ಮಾರ್ಗದರ್ಶನವನ್ನು ಮಾಡ್ತಾರೆ